गुरुभ्यो श्रीगुरुभ्यो नम हों श्रीगणेशा नम शंकर शंकरचार्य केशवं बादरायण सूत्रभाष्य वंदे भगवत पुनः ಶ್ರುತಿಸ್ಮೃತಿಪುರಲ ಕರುಣಾಲಯ ನಮಾ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀಶಂಕರ ಮಹಾಮನನ ಶಾಂಕರಸಿಂತದ ಸಾರ ಸಂಗ್ರಹವನ್ನು ತಿಳಿಸುವಂತಹ ಪ್ರಕರಣ ಲೇಖಕರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಪ್ರಕಾಶಕರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರ ಭೂತರ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶಂಕರ ವೇದಾಂತವನ್ನು ಅಧ್ಯಯನ ಮಾಡಲು ಇಚ್ಛಿಸ್ತಕ್ಕಂಥ ಪ್ರಾರಂಭಿಕ ಓದುಗರಿಗಾಗಿ ಸಾವಿರದ ಒಂಬೈನೂರ ಈ ಗ್ರಂಥವನ್ನು ರಚಿಸಿ ಪ್ರಕಟಿಸಿದರು ಆನಂತರ ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯ ಪ್ರಕಾಶ ಕಾರ್ಯಾಲಯದವರು ಕ್ರಮವಾಗಿ ಇದರ ಎರಡನೇ ಹಾಗೂ ಮೂರನೇ ಪುನರ್ಮುದ್ರಣಗಳನ್ನು ಸಾವಿರದ ಒಂಬೈನೂರ ಐವತ್ತ್ಮೂರು ಹಾಗೂ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಹೊರತಂದರು ಪ್ರತಿಗಳದ ಮಾರಾಟವಾದ ಕಾರಣ ಈಗ ನಾಲ್ಕನೇ ಬಾರಿಗೆ ಮತ್ತೊಮ್ಮೆ ಮುದ್ರಿಸಿ ಹೊರತಂದಿದ್ದಾರೆ ಈ ಗ್ರಂಥ ಆಕಾರದಲ್ಲಿ ಸಣ್ಣದಾದರೂ ತುಂಬ ಚಿಕ್ಕದಾದರೂ ಶಾಂಕರ ಪ್ರಸ್ಥಾನತ್ರಯ ಭಾಷೆಗಳಲ್ಲಿರುವ ಮುಖ್ಯ ಪ್ರಮೇಯಗಳನ್ನೆಲ್ಲ ಸಂಗ್ರಹವಾಗಿ ಒಳಗೊಂಡಿದೆ ಇದನ್ನ ತಿಳ್ಕೊಂಡ್ರೆ ಮುಂದೆ ಇದೆ ಗ್ರಂಥಕರ್ತರ ಶಾಂಕರ ವೇದಾಂತ ಪ್ರಕ್ರಿಯೆ ಶಾಂಕರ ವೇದಾಂತದ ಮೂಲತತ್ವಗಳು ಶಂಕರತತ್ವ ಶಂಕರ ವೇದಾಂತ ಸಾರ ಈ ಗ್ರಂಥಗಳನ್ನು ಓದಿದರೆ ಭಾಷ್ಯಕಾರರ ಉಪದೇಶಗಳ ವಿವರವು ಚೆನ್ನಾಗಿ ಮನದಟ್ಟಾಗ್ತದೆ ಅನಂತರ ನೇರವಾಗಿ ಆಚಾರ್ಯ ಭಾಷ್ಯ ಗ್ರಂಥಗಳನ್ನು ವ್ಯಾಸಂಗ ಮಾಡಬಹುದು ಕನ್ನಡಿಗರಿಗೆ ಅಧ್ಯಾತ್ಮವಿದ್ಯೆಯ ತಿರುಳನ್ನು ಸರಳವಾಗಿ ತಿಳಿಸುವ ಇಂತಹ ಪುಸ್ತಕಗಳನ್ನು ಮಹಾಜನರು ಓದಿ ಪ್ರೋತ್ಸಾಹಿಸಬೇಕು ಅಂತೇಳಿ ಪ್ರಕಾಶಕರ ಪ್ರಾರ್ಥನೆ ಮಾಡಿದ್ದಾರೆ ಇದರಲ್ಲಿ ಇದರಲ್ಲಿ ಈ ಚಿಕ್ಕ ಪುಸ್ತಕದಲ್ಲಿ ಸುಮಾರು ಮೂವತ್ತೆರಡು ಪುಟಗಳ ಪುಸ್ತಕ ಅಷ್ಟೆ ವೇದಾಂತದ ಪ್ರಕ್ರಿಯೆಯ ಗುಟ್ಟನ್ನೆಲ್ಲ ಶ್ರೀ ಶಂಕರ ಭಗವತ್ಪಾದರವರ ಅಮೃತವಾಣಿಯ ಆಧಾರದಿಂದಲೇ ಹೊರಗಡಲಾಗಿದೆ ಆಚಾರ್ಯರು ಇಲ್ಲಿ ಹೇಳಿರತಕ್ಕಂತಹ ವಿಷಯಗಳನ್ನು ತಮ್ಮ ಯಾವ ಗ್ರಂಥಗಳಲ್ಲಿ ಅಪ್ಪಣೆ ಕೊಡಿಸಿರುವವರು ಎಂಬುದನ್ನು ತಿಳಿಯಬೇಕೆನ್ನುವರಿಗೋಸ್ಕರ ಆಯಾ ಭಾಷೆಗಳ ಅಧ್ಯಾಯಾದಿಗಳ ಸಂಖ್ಯೆಯನ್ನು ಕೂಡ ತೋರಿಸಲಾಗಿದೆ ಬ್ರಹ್ಮಸೂತ್ರ ಉಪನಿಷತ್ತುಗಳು ಭಗವದ್ಗೀತೆ ಎಂಬಂತಹ ಪ್ರಸ್ಥಾತ್ರಯಾದಿ ಭಾಷೆಗಳಲ್ಲಿ ಭಗವತ್ಪಾದರವರು ಇದೇ ವಿಷಯಗಳನ್ನೇ ಸಂದರ್ಭವು ಬಂದಾಗಲಿಲ್ಲ ಮತ್ತೆ ಮತ್ತೆ ಹೇಳಿರುವುದು ಕಾರಣ ಕೆಲವು ಸ್ಥಳಗಳಲ್ಲಿ ಮಾತ್ರ ಕೆಲವು ಸ್ಥಳಗಳನ್ನು ಮಾತ್ರ ಇಲ್ಲಿ ತೋರಿಸಿರ್ತದೆ ಇನ್ನು ಕೆಲವು ಸ್ಥಳಗಳಲ್ಲಿ ಪುನಃ ಅದೇ ವಾಕ್ಯಗಳು ಬಂದಿರಬಹುದು ಈ ಗ್ರಂಥದಲ್ಲಿ ಆಚಾರ್ಯರ ಮಾತುಗಳನ್ನೇ ಅಕ್ಷರಶಃ ಆಯಾ ಅಭಿಪ್ರಾಯಗಳನ್ನು ಸಾಕಷ್ಟು ಮಟ್ಟಿಗೆ ತೆಗೆದುಕೊಂಡು ಬೇರೆ ಮಾತುಗಳಲ್ಲಿ ಬರೆದಿದೆ ಹೊಸದಾಗಿ ಓದುವವರಿಗೆ ವೇದಾಂತ ಒಟ್ಟು ಉಪದೇಶವನ್ನು ಮೊದಲೇ ಓದಿರುವವರಿಗೆ ಅನುಸಂಧಾನಕ್ಕೆ ತಕ್ಕ ಸಂಗ್ರಹವನ್ನು ಒದಗಿಸಕ್ಕಂಥ ಈ ಪುಸ್ತಕ ಕೆಲವರಿಗೆ ಯಾವ್ದು ಪ್ರಯೋಜನ ಉಂಟು ಮಾಡೀತು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಅಭಿಪ್ರಾಯಪಡ್ತಾರೆ ಇದರಲ್ಲಿ ಪಾರಿಭಾಷಿಕ ಶಬ್ದಗಳ ಅನುಕ್ರಮಣಿಕೆ ಅಂಥೇಳಿ ಹೇಳ್ತಾರೆ ಮತ್ತೊಂದನದಾಗಿ ಇದರಲ್ಲಿ ವಿವಿಧ ಆಧಾರ ಗ್ರಂಥಗಳು ಉಪದೇಶ ಸಾಹಸ್ರೀ ಗದ್ಯಭಾಗ ಆಮೇಲೆ ಕಾರಿಕ ಗೌಡಪಾದ ಶಂಕರರ ಪರಮಗುರುಗಳು ಬರೆದಿರತಕ್ಕಂತಹ ಮಾಂಡುಕ್ಯಕಾರಿಕೆಯ ಭಾಷ್ಯ ಆಮೇಲೆ ಭಗವದ್ಗೀತಾ ಭಾಷ್ಯ ಶಂಕರಾಚಾರ್ಯರ ಆಮೇಲೆ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯ ಆಮೇಲೆ ಬ್ರಹ್ಮಸೂತ್ರ ಭಾಷ್ಯದ ಮೊದಲಿನ ಮುನ್ನುಡಿಯಾದಂತಹ ಅಧ್ಯಾಸ ಭಾಷ್ಯ ಆಮೇಲೆ ಮಾಂಡುಕ್ಯ ಉಪನಿಷತ್ತಿನ ಶಾಂಕರ ಭಾಷ್ಯ ಆಮೇಲೆ ಅದರ ಮಂತ್ರ ಸಂಖ್ಯೆ ಹೇಳಿ ಇಲ್ಲಿ ಹೇಳಿರತಕ್ಕಂಥ ಬೃಹಧಾರಣ್ಯ ಉಪನಿಷತ್ತಿನ ಅಧ್ಯಾಯ ಬ್ರಾಹ್ಮಣ ಮಂತ್ರ ಹೀಗೆ ಹೇಳಲ್ಪಟ್ಟಿದೆ ಭಗವದ್ಗೀತಾ ಭಾಷೆಯದು ಅಧ್ಯಾಯ ಶ್ಲೋಕಗಳ ಸಂಖ್ಯೆಯನ್ನು ಕೊಟ್ಟಿದೆ ಗೌಡಪಾದರ ಕಾರಿಕೆ ಮಾಂಡುಕ್ಯ ಕಾರಿಕೆಯದ್ದು ಸಂಖ್ಯೆಗಳನ್ನು ಪ್ರಕರಣ ಮತ್ತು ಕಾರಿಕೆ ಅಂತೇಳಿ ಕ್ರಮ ಕೊಟ್ಟಿದೆ ಉಪ ಉಪದೇಶ ಸಹಸ್ರಿಯದ್ದು ಗದ್ಯಭಾಗದ ಪಾರ ಸಂಖ್ಯೆಯನ್ನು ಕೊಟ್ಟಿದೆ ಆಮೇಲೆ ಮುಂಡಕೋಪನಿಷತ್ ಮಾಂಡುಕ್ಯೋಪನಿಷತ್ತಿನ ಭಾಷ್ಯ ಆಮೇಲೆ ಮುಂಡಕೋಪನಿಷತ್ತಿನ ಭಾಷ್ಯ ಅದರಲ್ಲಿ ಮುಂಡಕ ಎಷ್ಟನೇ ಮುಂಡಕ ಅಂಥೇಳಿ ಖಂಡ ಮಂತ್ರ ಈ ಆಗಿ ಕೊಟ್ಟಿದೆ ಕ್ರಮ ಸಂಖ್ಯೆ ಆಮೇಲೆ ಬ್ರ ಸೂತ್ರ ಭಾಷ್ಯ ಅಂದರೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅಧ್ಯಾಯ ಪಾದ ಸೂತ್ರ ಈ ರೀತಿಯಾದ ಸಂಖ್ಯೆ ಅದರಲ್ಲಿ ಬರ್ತದೆ ಹಾಗೆ ಈಗ ಶಂಕರ ಮಹಾಮನನವನ್ನು ಆರಂಭಿಸೋಣ ಶ್ರೀಶಂಕರ ಮಹಾಮನನ ಶ್ರೀ ಶಂಕರರ ಬೋಧನೆಗಳ ಸಾರಾಂಶ ಇದನ್ನ ನಾವು ಮೊದಲಿಗೆ ತಿಳ್ಕೊಂಡ್ರೆ ನಮಗೆ ಗಂಭೀರವಾಗಿ ಶಂಕರರ ಬೋಧನೆಗಳನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಪ್ರವೇಶ ಸಿಕ್ಕಿದ ಹಾಗೆ ಆಗ್ತದೆ ಅನುಕೂಲ ಆಗ್ತದೆ ಹಾಗಾಗಿ ಇಲ್ಲಿ ಸರಳವಾಗಿ ಶಂಕರ ತತ್ವಗಳ ಮೂಲಭೂತವಾದಂತಹ ಒಂದು ಪರಿಚಯ ನಮಗೆ ಸಿಗ್ತದೆ ನೋಡೋಣ ಓಂ ಶ್ರೀ ಶಂಕರ ಮಹಾಮನನ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವಧೂತ ಬ್ರಹ್ಮನಿಷ್ಠರು ಸಂಕಲನ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಬ್ರಹ್ಮವಿದ್ಯೆ ಅಂತ ಹೇಳಿದರೆ ಏನು ಬ್ರಹ್ಮವನ್ನು ಬ್ರಹ್ಮದ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳುವಂಥದ್ದೇ ಪರಮಪುರುಷಾರ್ಥ ಮಾನವನ ಜೀವನದ ಮನುಷ್ಯನಿಗೆ ಬ್ರಹ್ಮ ಅಂತೇಳಿ ಹೇಳಿದರೆ ಇಲ್ಲಿ ಭಗವಂತ ಅಂತೇಳಿ ಹೇಳ್ತಕ್ಕಂಥದ್ದು ಪರಮ ಪರಾಶಕ್ತಿ ಎಲ್ಲ ಒಂದೇ ಅದು ಪರಮ ಪುರುಷಾರ್ಥವೇ ಅದು ಅಂಥೇಳಿ ನಿಜ ಬ್ರಹ್ಮದ ನಿಜವಾದ ಸ್ವರೂಪನ ಅರಿತುಕೊಳ್ಳುವಂತಹದ್ದು ಎಲ್ಲ ಯಾವ ಬೇರೆ ಬೇರೆ ದೇವರುಗಳಿದ್ದರೆ ಅವರೆಲ್ಲರ ಮೂಲಶಕ್ತಿ ಅದನ್ನೇ ಪರಬ್ರಹ್ಮ ಅಂತ ಹೇಳ್ತಕ್ಕಂಥ ಅದೇ ಬ್ರಹ್ಮ ಅಂತೇಳಿ ವೇದಾಂತ ಕರೀತದೆ ಅದನ್ನು ಮನುಷ್ಯನಿಗೆ ಬೇಕಾದವುಗಳಲ್ಲೆಲ್ಲ ಇದೇ ಹೆಚ್ಚಿನದ್ದು ಮನುಷ್ಯನಿಗೆ ಏನೇನು ಬೇಕಾಗಿದೆಯೋ ವಾಂಟ್ಸ್ ಡಿಸೈರ್ಸ್ ಬಯಕೆಗಳು ಅದರಲ್ಲಿ ಅತ್ಯಂತ ಹೆಚ್ಚಿನದ್ದು ಇದೆ ಬ್ರಹ್ಮವನ್ನು ಕಂಡುಕೊಂಡರೆ ಜನರಿಗೆ ಉಂಟಾಗಿರುವ ಸಕಲ ಕೂಡ ನಾಶವಾಗಿ ಹೋಗ್ತವೆ ಹುಟ್ಟಡಗಿ ಹೋಗ್ತವೆ ಅವು ಹುಟ್ಟೇ ಇಲ್ಲದಾಗ್ತದೆ ಅಂತೇಳಿ ಜನರ ಅನರ್ಥಗಳು ಯಾವುದೂ ಇರೋದಿಲ್ಲ ಇದು ಮೊದಲನೆಯದು ಬ್ರಹ್ಮ ಅಂತೇಳಿ ಹೇಳಿದರೆ ಮೀನು ಎರಡನೇದು ಎಂದೆಂದಿಗೂ ಇರತಕ್ಕದ್ದಾಗಿಯೂ ಪರಿಶುದ್ಧವಾಗಿಯೂ ಜ್ಞಾನಸ್ವರೂಪವಾಗಿಯೂ ಯಾವ ಬಂಧಕ್ಕೂ ಒಳಪಟದ ಸ್ವರೂಪದ್ದಾಗಿಯೂ ಇರೋಂಥ ವಸ್ತು ಬ್ರಹ್ಮ ಅಂತೇಳಿ ಹೇಳಿದರೆ ನಿತ್ಯವಾದದ್ದು ಎಂದೆಂದಿಗೂ ಇರತಕ್ಕದ್ದು ಪರಿಶುದ್ಧವಾದದ್ದು ನಿತ್ಯ ಶುದ್ಧ ಸತ್ ಎಂದೆಂದಿಗೂ ಇರತಕ್ಕಂಥದ್ದು ಪರಿಶುದ್ಧವಾದವಾಗಿಯೂ ಜ್ಞಾನಸ್ವರೂಪವಾಗಿಯೂ ಚಿತ್ ಯಾವ ಬಂಧಕ್ಕೂ ಒಳಪಡದ ಸ್ವರೂಪವುಳ್ಳದಾಗಿಯೂ ಇರತಕ್ಕಂಥ ವಸ್ತು ಸರ್ವತಂತ್ರ ಸ್ವತಂತ್ರವಾದದ್ದು ಇದು ಅರಿಯದ ವಸ್ತು ಇದೂ ಅರಿಯದ ವಸ್ತು ಇಲ್ಲ ಬ್ರಹ್ಮವು ಬ್ರಹ್ಮನಿಗೆ ಗೊತ್ತಿಲ್ಲದ ವಸ್ತು ಇಲ್ಲ ಅಂತ ಬ್ರಹ್ಮನಿಗೆ ಸೃಷ್ಟಿಕರ್ತ ಬ್ರಹ್ಮನ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲ ತತ್ವಗಳ ಮೂಲ ತತ್ವ ಪರತತ್ವ ಪರಬ್ರಹ್ಮ ಅದಕ್ಕೆ ಆ ತತ್ವಕ್ಕೆ ಅರಿಯದ ವಸ್ತು ಇಲ್ಲ ಅಂದರೆ ಸರ್ವಜ್ಞ ಅಂತೇಳಿ ಎಲ್ಲವನ್ನೂ ಅರಿಯುತ್ತದೆ ಅದರಲ್ಲಿ ಶಕ್ತಿ ಇಲ್ಲ ಸರ್ವಶಕ್ತ ಅದು ಎಲ್ಲ ಬಗೆ ಬಗೆಯಕ್ತಿಗಳು ಇವೆ ಇದು ಮೂಲ ಪರಿಕಲ್ಪನೆಗಳು ಶಾಂಕರ ಸಿದ್ಧಾಂತದ ಮೂರನೇದಾಗಿ ನಮ್ಮ ಎದುರಿಗೆ ಇರತಕ್ಕಂತಹ ಪ್ರಪಂಚದಲ್ಲಿ ಬಗೆ ಬಗೆಯ ಹೆಸರಿನಿಂದಲೂ ಬಗೆ ಬಗೆಯ ರೂಪಗಳಿಂದಲೂ ಕೂಡಿರತಕ್ಕಂತಹ ಪದಾರ್ಥಗಳು ಗೋಚರವಾಗ್ತಾಯಿವೆ ನಮ್ಮ ಎದುರಿಗೆ ಇರತಕ್ಕಂಥ ಈ ಪ್ರಪಂಚದಲ್ಲಿ ನಾವು ಸೃಷ್ಟಿಯಲ್ಲಿ ನೋಡ್ತೇವೆ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ರೂಪ ನಾಮ ರೂಪ ಗುಣ ಇವುಗಳಿಂದ ಕೂಡಿರುವಂತಹ ಪದಾರ್ಥಗಳು ವಸ್ತುಗಳು ಕಾಣಿಸ್ತಾ ಬಗೆ ಬಗೆಯ ಕರ್ಮಗಳನ್ನು ಮಾಡಿ ಬೇರೆ ಬೇರೆ ಕರ್ಮಗಳ ಕೆಲಸಗಳನ್ನು ಮಾಡಿ ಅವುಗಳ ಫಲವನ್ನು ಅನುಭವಿಸ್ತಾ ಇರತಕ್ಕಂತಹ ಲೆಕ್ಕವಿಲ್ಲದಷ್ಟು ಜೀವರಿದ್ದಾರೆ ಇಲ್ಲಿ ಅಸಂಖ್ಯ ಜೀವರಿದ್ದಾರೆ ಬೇರೆ ಬೇರೆ ರೀತಿಯ ಪುಣ್ಯ ಪಾಪ ಇತ್ಯಾದಿ ಕರ್ಮಗಳನ್ನು ಮಾಡಿ ಜೀವರು ಮಾಡುವ ಕರ್ಮಗಳಿಗೆ ಇಂಥ ಸ್ಥಳದಲ್ಲಿ ಇಂಥ ಕಾಲದಲ್ಲಿ ಇಂಥ ನಿಮಿತ್ತದಿಂದಲೇ ಫಲವಾಗಬೇಕೆಂಬ ನಿಯಮ ಇದೆ ಹೇಳ್ತಾರೆ ಕರ್ಮ ಕರ್ಮಕ್ಕೆ ಕರ್ಮದ ಫಲ ಪುಣ್ಯ ಆಗಲಿ ಪಾಪ ಆಗಲಿ ಈ ಫಲಗಳಿಗೆ ಆ ಫಲಗಳು ಇಂಥ ಸ್ಥಳದಲ್ಲಿ ಯಾವಾಗ ಎಲ್ಲಿ ಇಂಥ ಕಾಲದಲ್ಲಿ ಇಂಥ ನಿಮಿತ್ತದಿಂದಲೇ ಯಾವ ರೀತಿಯಲ್ಲಿ ಅದರ ಫಲ ಸಿಗ್ತದೆ ಕರ್ಮದ ಫಲ ಎನ್ನತಕ್ಕಂಥ ನಿಯಮ ಇದೆ ಅದಕ್ಕೊಂದು ನಿಯಮ ಇದೆ ಕಾಲ ನಿಯಮ ಅಥವಾ ಭಗವಂತನ ನಿಯಮ ಬ್ರಹ್ಮದ ನಿಯಮ ಸೃಷ್ಟಿ ನಿಯಮ ಏನು ಕೂಡ ಹೇಳಬಹುದು ಇದನ್ನು ಯಾರು ಹೇಗೆ ಮಾಡಿರಬಹುದು ಈ ನಿಯಮವನ್ನು ಅಂಥೇಳಿ ಮನಸ್ಸಿನಲ್ಲಿ ಆಲೋಚಿಸಿದ್ದಕ್ಕೆ ಕೂಡ ಆಲೋಚಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಇಂಥ ಈ ಪ್ರಪಂಚವು ತೋರಿ ಅಡಗುವುದಕ್ಕೆ ಆಧಾರವಾಗಿರುವಂಥದ್ದೇ ಬ್ರಹ್ಮ ಅದೇ ಬ್ರಹ್ಮ ಈ ಪ್ರಪಂಚವು ವ್ಯಕ್ತವಾಗಿ ಸೃಷ್ಟಿಯಾಗಿ ಪುನಃ ಲಯವಾಗುವಂಥದ್ದು ಯಾವುದಿದೆ ಈ ಸೃಷ್ಟಿ ಲಯ ಎರಡಕ್ಕೂ ಆಧಾರವಾಗಿರತಕ್ಕಂಥದ್ದು ಪ್ರಪಂಚಕ್ಕೆ ಸೃಷ್ಟಿಗೆ ಅದೇ ಬ್ರಹ್ಮ ಅಂತೇಳಿ ಇನ್ನು ನಾಲ್ಕನೇ ವಿಚಾರ ಈ ಯಾರು ಕಾಣದ ಎಲ್ಲಿಯೋ ಇರುವ ವಸ್ತು ಅಲ್ಲ ಯಾರಿಗೂ ಕಾಣಿಸದ ಎಲ್ಲಿಯೋ ಇರತಕ್ಕಂತಹ ವಸ್ತು ಅಲ್ಲ ನಮ್ಮೆಲ್ಲರ ಸ್ವರೂಪವೇ ಅದೇ ಆಗಿದೆ ಇದು ಬಹಳ ಮುಖ್ಯವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ ನಮ್ಮೆಲ್ಲರ ಮೂಲ ಸ್ವರೂಪ ಯಾವುದು ಆ ಬ್ರಹ್ಮವೇ ನಾವು ಬ್ರಹ್ಮ ಸ್ವರೂಪರೂ ನಮ್ಮ ನಿಜವಾದ ಸ್ವರೂಪಕ್ಕೆ ಆತ್ಮನೆಂದು ಹೆಸರು ಹೀಗೆ ನಮ್ಮಗಳ ಆತ್ಮನೇ ಬ್ರಹ್ಮವಾಗಿರುವುದರಿಂದ ಆತ್ಮವಿದ್ಯೆಯೇ ಬ್ರಹ್ಮವಿದ್ಯೆಯೂ ಆತ್ಮನನ್ನು ಅರಿತುಕೊಂಡರೆ ಬ್ರಹ್ಮವನ್ನು ಅರಿತುಕೊಂಡಂತೆಯೇ ಆಯಿತು ಅಂತೇಳಿ ಹೇಳ್ತಾರೆ ಇವೆಷ್ಟು ಮಾಂಡುಕ್ಯ ಉಪನಿಷತ್ತಿನ ಭಾಷೆಯಲ್ಲಿ ಬಂದಿರತಕ್ಕಂಥ ವಿಚಾರಗಳು ಮೊದಲನೇ ಮಂತ್ರದಲ್ಲಿ ಮೊದಲನೇ ಮುಂಡಕ ಮಾಂಡುಕ್ಯ ಉಪನಿಷತ್ತಿನ ಮೊದಲ ಭಾಗದಲ್ಲಿ ಮಾಂಡುಕ್ಯ ಮುಂದೆ ಐದನೇದಾಗಿ ಹೇಳ್ತಾರೆ ರೋಗದಿಂದ ನರಳುತ್ತಿರುವ ಆತನಿಗೆ ಅದು ವಾಸಿಯಾದರೆ ಅವನು ಮೊದಲಿದ್ದ ತನ್ನ ಆರೋಗ್ಯ ಸ್ಥಿತಿಯನ್ನೇ ಹೊಂದುತ್ತಾನಲ್ವೇ ಇದರ ಹಾಗೆ ಸಂಸಾರದುಃವನ್ನು ಅನುಭವಿಸ್ತಾ ಇರತಕ್ಕಂತಹ ನಮಗೆ ನಮ್ಮ ಆತ್ಮನು ಬ್ರಹ್ಮವು ಎಂ ಎಂದು ಇದು ಯಾವಾಗಲೂ ಇರುವ ಶುದ್ಧವಾದ ಸಂಸಾರದ ಬಂಧನಕ್ಕೆ ಒಂದಿಷ್ಟು ಒಳಪಡದ ಚೈತನ್ಯ ಮಾತ್ರವಾಗಿರುವಂಥದ್ದೆಂದು ಅರಿವು ಉಂಟಾದಾಗ ಎಲ್ಲ ದುಃಖವು ತೊಲಗಿ ನಮ್ಮ ಸ್ವಭಾವದ ಮೂಲ ಸ್ಥಿತಿ ಬರ್ತದೆ ಇದೇ ಬ್ರಹ್ಮವಿದ್ಯೆ ಪ್ರಯೋಜನ ಅಂತ ಹೇಳ್ತಾರೆ ಹೇಗೆ ರೋಗದಿಂದ ಮುಕ್ತನಾದಂತಹ ವ್ಯಕ್ತಿಯೊಬ್ಬ ಆರೋಗ್ಯದ ಮೊದಲಿನ ಹಿಂದಿನ ಸ್ಥಿತಿಯನ್ನು ಹೊಂದುತ್ತಾನೋ ಅದೇ ರೀತಿ ಆತ್ಮವೂ ಈ ಅವಿದ್ಯೆ ಅಥವಾ ಜ್ಞಾನದ ಈ ಮಾಯೆಗೆ ಕಟ್ಟಿಗೊಳಪಟ್ಟು ತನ್ನನ್ನು ತಾನು ಈ ಸಂದರ್ಭದಲ್ಲಿ ಯಾವಾಗ ಅದರ ನಿಜವಾದ ಸ್ವರೂಪದ ಜ್ಞಾನ ಅದಕ್ಕೆ ಉಂಟಾಗ್ತದೋ ಆವಾಗ ಅದಕ್ಕೆ ಈಗ ಮನುಷ್ಯನಿಗೆ ಹೇಗೆ ರೋಗ ಕಳೆದು ಹೋಗಿ ಆರೋಗ್ಯದ ಹಿಂದಿನ ಸ್ಥಿತಿ ಬರ್ತದೆ ಅದೇ ರೀತಿ ಆತ್ಮದ ಮೂಲ ಮೊದಲಿನ ಸ್ಥಿತಿ ಸೃಷ್ಟಿಗೂ ಹಿಂದಿನ ಸ್ಥಿತಿ ಏನಿದೆ ಅಥವಾ ಜನನ ಜನ್ಮಕ್ಕೂ ಹುಟ್ಟಿಗೂ ಹಿಂದಿನ ಸ್ಥಿತಿ ಏನಿದೆ ಆ ಅದೇ ಆ ಆತ್ಮಜ್ಞಾನ ಇದು ಆವಾಗ ಎಲ್ಲ ದುಃಖಗಳು ಇಲ್ಲವಾಗ್ತವೆ ಹೇಗೆ ಎಲ್ಲ ರೋಗಗಳು ಇಲ್ಲವಾಗ್ತವೋ ಒಬ್ಬ ಆರೋಗ್ಯವಂತನಿಗೆ ಔಷಧಿ ಚಿಕಿತ್ಸೆ ಮುಂತಾದವುಗಳಿಂದ ಅದೇ ರೀತಿಯಲ್ಲಿ ಈ ಬ್ರಹ್ಮವಿದ್ಯೆಯಿಂದ ಪ್ರಯೋಜನ ಇದು ಎಲ್ಲ ದುಃಖಗಳು ಅವನಿಗೆ ಇಲ್ಲವಾಗ್ತವೆ ಅವನು ನಿತ್ಯ ಶುದ್ಧ ಬುದ್ಧ ಚೈತನ್ಯ ಮಾತ್ರ ಅಂತೇಳಿ ಹೇಳುವಂಥ ತಿಳುವಳಿಕೆ ಅವನಿಗೆ ಬರ್ತದೆ ಆವಾಗ ಎಲ್ಲ ದುಃಖವು ಅವನಿಗೆ ತೊಲಗಿ ಹೋಗ್ತದೆ ಯಾಕಂದರೆ ದುಃಖಗಳೆಲ್ಲ ಮನಸ್ಸಿಗೆ ಮನಸ್ಸಿನ ಚಿತ್ತ ವೃತ್ತಿಗಳಿಗೆ ಸಂಧ ಸಂಬಂಧಿಸಿದ್ದದ್ದು ಅದು ಆತ್ಮಕ್ಕಲ್ಲ ಆತ್ಮ ಅಂದರೆ ಬ್ರಹ್ಮ ಎಲ್ಲೆಡೆ ವ್ಯಾಪಿಸಿ ಇರತಕ್ಕಂತಹ ಶಕ್ತಿ ಅದೇ ನಾನು ನಾನು ಈ ಶರೀರವಲ್ಲ ಮನಸ್ಸಲ್ಲ ಅಂಥೇಳುವ ಭಾವನೆ ಬಂದಾಗ ಈ ದುಃಖಗಳೆಲ್ಲ ಹೋಗ್ತವೆ ದುಃಖಗಳೆಲ್ಲ ಆಯಾಯ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು ಮನಸ್ಸಿಗೆ ಸಂಬಂಧಪಟ್ಟದಷ್ಟೇ ಅದು ನಾನಲ್ಲ ಎನ್ನುವ ಭಾವನೆ ಬಂದ್ರೆ ದುಃಖವು ತೊಲಗ್ತದೆ ಹಾಗಾಗಿ ಇದೇ ಬ್ರಹ್ಮವಿದ್ಯೆ ಪ್ರಯೋಜನ ಅಂಥೇಳಿ ಹೇಳ್ತಾರೆ ನಮ್ಮ ಆತ್ಮನಲ್ಲಿ ಇಲ್ಲದ ಸುಖ ದುಃಖಗಳನ್ನು ಅದರಲ್ಲಿ ಹುಟ್ಟು ಹಾಕುತ್ತಾ ಅದಕ್ಕೆ ದೇಹ ಇಂದ್ರಿಯ ಮನಸು ಬುದ್ಧಿ ಅಹಂಕಾರ ಇವುಗಳು ಕೂಡ ಗಂಟು ಬಿದ್ದಿರುವ ಅಂಥೇಳಿ ತಿಳಿಯುವಂಥದ್ದೇ ಅವಿದ್ಯೆ ಅಜ್ಞಾನ ಅಂದರೆ ನಿಜವಾಗಿ ಆತ್ಮನಿಗೆ ಸುಖ ದುಃಖಗಳಿಲ್ಲ ದ್ವಂದ್ವಗಳಿಲ್ಲ ಯಾವುದೇ ಶೀತೋಷ್ಣ ಸುಖ ದುಃಖ ಯಾವುದೂ ಇಲ್ಲ ಆದರೂ ಕೂಡ ಅದು ಇದೆ ಅಂಥೇಳಿ ಯೋಚಿಸುತ್ತಾ ನಾವು ತಿಳ್ಕೊಂಡು ನನಗೆ ದುಃಖ ಆಗ್ತಾಯಿದೆ ನನಗೆ ಸುಖ ಆಗ್ತಾಯಿದೆ ಅಂಥೇಳಿ ತಿಳ್ಕೊಂಡು ಆ ಆತ್ಮಕ್ಕೆ ದೇಹ ಇಂದ್ರಿಯ ಮನಸು ಬುದ್ಧಿ ಅಹಂಕಾರ ಇವುಗಳೆಲ್ಲ ಸಂಪರ್ಕ ಹೊಂದಿವೆ ಆತ್ಮದ ಅಂಗಗಳು ಅವೆಲ್ಲ ನನ್ನ ಅಂಗಗಳು ನಾನು ಅಂದರೆ ಆತ್ಮ ನನ್ನ ಅಂಗಗಳು ಇವೆಲ್ಲ ಅಂತೇಳಿ ತಿಳಿಯುವಂಥದ್ದೇ ಅವಿದ್ಯೆ ಅಜ್ಞಾನ ನಾವು ನಿತ್ಯಶುದ್ಧ ಬುದ್ಧ ಆತ್ಮಸ್ವರೂಪರೇ ಹೊರತು ಬಾಕಿ ಯಾವುದು ನಾವಲ್ಲ ದೇಹ ಇಂದ್ರಿಯ ಮನಸ್ಸು ಅಹಂಕಾರಗಳು ನಮ್ಮ ನಾವಲ್ಲ ನಾವು ಆತ್ಮಸ್ವರೂಪರು ಅವೆಲ್ಲವೂ ಪಾಂಚಭೌತಿಕವಾದಂಥ ಸೃಷ್ಟಿಯಷ್ಟೇ ಅವು ಅವುಗಳ ಪಾಡಿಗೆ ವರ್ತಿಸ್ತಾ ಇರ್ತವೆ ವ್ಯಾವಹಾರಿಕವಾಗಿ ಪಾರಮಾರ್ಥಿಕವಾಗಿ ನಾವೆಲ್ಲರೂ ಚಿನ್ಮಯರು ಚಿತ್ ಸ್ವರೂಪರು ಸತ್ಸ್ವರೂಪರು ಆನಂದ ಸ್ವರೂಪರು ಸಚ್ಚಿದಾನಂದ ಸ್ವರೂಪರು ಅಂತೇಳಿ ಹೇಳ್ತಾರೆ ಹಾಗಾಗಿ ಅದನ್ನು ತಿಳಿಯದೇ ಅವಿದ್ಯೆ ನಾವೇ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಅಂತೇಳಿ ತಿಳಿಯುವಂಥದ್ದು ಅದೇ ಅವಿದ್ಯೆ ಅಥವಾ ಜ್ಞಾನ ನಮ್ಮ ಆತ್ಮನು ನಿತ್ಯ ಶುದ್ಧನಾಗಿರುವನೆಂದು ಅವನಿಗೆ ಮತ್ತೊಂದು ವಸ್ತುವಿನ ಸೋಂಕು ಒಂದಿಷ್ಟು ಇಲ್ಲವೆಂದು ಅಂತಹ ಸೋಂಕು ಇರುವುದು ಸಾಧ್ಯವೇ ಇಲ್ಲದ ಮಾತೆಂದು ನಿರ್ಧರಿಸುವಂಥದ್ದೇ ವಿದ್ಯೆಯು ವಿದ್ಯೆ ಅಂದ್ರೇನು ನಮ್ಮ ಆತ್ಮ ನಿತ್ಯ ಶುದ್ಧನು ಅವನಿಗೆ ಇನ್ನೊಂದು ವಸ್ತುವಿನ ಸಂಪರ್ಕ ಒಂದಷ್ಟು ಇಲ್ಲವೋ ಎಂದು ಅಥವಾ ಅಂತಹ ಸೋಂಕು ಆಗುವಂತಹ ಸಾಧ್ಯತೆಯೂ ಕೂಡ ಇಲ್ಲವೇ ಇಲ್ಲವೆಂದು ನಿರ್ಧರಿಸುವಂಥದ್ದೇ ನಿಜವಾದ ವಿದ್ಯೆ ಗೀತೆಯಲ್ಲಿ ಕೂಡ ಅದನ್ನು ಹೇಳ್ತಾರೆ ಹ್ಞೂ ಅದನ್ನು ಆತ್ಮನನ್ನು ತುಂಡರಿಸಲಿಕ್ಕಾಗೋದಿಲ್ಲ ಛಿದ್ರ ಮಾಡಲಿಕ್ಕಾಗುದಿಲ್ಲ ತೂತು ಮಾಡಲಿಕ್ಕಾಗೋದಿಲ್ಲ ತೊಳಿಲಿಕ್ಕಾಗೋದಿಲ್ಲ ಒಣಿಸ್ಲಿಕ್ಕಾಗುವುದಿಲ್ಲ ಒದ್ದೆ ಮಾಡಲಿಕ್ಕಾಗುವುದಿಲ್ಲ ಹಾಂ ಏನೇನು ಮಾಡಲಿಕ್ಕಾಗುವುದಿಲ್ಲ ಅಂಥೇಳಿ ಅಂದರೆ ನಾನು ಏಳನೇ ವಿಚಾರ ಹೇಳ್ತಾರೆ ನಾನು ಇದ್ದೇನೆ ಎಂದು ಪ್ರತಿಯೊಬ್ಬನೂ ತಿಳಿದುಕೊಂಡಿರುತ್ತಾನೆ ನಾನು ಇಲ್ಲ ಎಂಬ ಯಾರಿಗೂ ಬರುವ ಹಾಗಿಲ್ಲ ನಾನು ಇಲ್ಲ ಅಂತ ಹೇಗೆ ಬರ್ತದೆ ತಿಳುವಳಿಕೆ ಒಬ್ಬ ಜೀವಂತ ಇರುವವನಿಗೆ ಬರಲಿಕ್ಕೆ ಸಾಧ್ಯ ಉಂಟಾ ನಾನು ಇಲ್ಲ ಅಂಥೇಳಿ ಇಲ್ಲ ಹಾಗಾದರೆ ಈ ನಾನು ಎಂಬ ವಸ್ತುವಿನ ನಿಜವಾದ ಸ್ವರೂಪವನ್ನು ತಿಳಿಯಬೇಕು ಅದರ ನಿಜವಾದ ಸ್ವರೂಪ ನಾನು ಅಂದರೆ ಯಾವುದು ಈ ಶರೀರವೋ ಮನಸ್ಸೋ ಬುದ್ಧಿಯೋ ಏನು ಅಂತೇಳಿ ಈ ಸ್ವರೂಪವೇ ಅಂದರೆ ಆತ್ಮನೇ ಬ್ರಹ್ಮವು ನಾನು ಅಂತ ಆತ್ಮ ಅದೇ ಬ್ರಹ್ಮ ಮೂಲ ಸ್ವರೂಪ ಅದರದ್ದು ಆದ ಕಾರಣ ಬ್ರಹ್ಮವೆಂಬ ವಸ್ತು ಇದೆಯೋ ಇಲ್ಲವೋ ಎಂಬ ಸಂಶಯಕ್ಕೆ ಕಾರಣ ಇಲ್ಲ ಯಾಕಂದರೆ ನಾನು ಇದ್ದೇನೋ ಹಾಗಾದರೆ ಬ್ರಹ್ಮ ಉಂಟು ಯಾಕಂದರೆ ಅಹಂ ಬ್ರಹ್ಮ ಆಸ್ಮೆ ಶಂಕರರು ಅಂದರೆ ಆ ಚೈತನ್ಯ ಸ್ವರೂಪವೇ ನಾನು ಈ ಶರೀರದೊಳಗೆ ಇರತಕ್ಕಂತಹ ಅದೇ ನಾನು ಅಂದರೆ ಅದೇ ಪರಮಾತ್ಮಶಕ್ತಿ ಅದೇ ಆತ್ಮಶಕ್ತಿ ಅದೇ ನಾನು ಹೊರತು ಈ ಪಾಂಚಭೌತಿಕ ಶರೀರ ನಾನಲ್ಲ ಅದರೊಳಗಿರುವಂಥವು ನಾನು ಹಾಗಾಗಿ ಬ್ರಹ್ಮ ಇದೆಯೋ ಇಲ್ಲವೋ ಅಂತ ಹೇಳಿ ಹೇಳುವಂಥ ಸಂಶಯವೇ ಅಸಂಗತ ಅನುಚಿತ ಅಂಥೇಳಿ ಹೇಳ್ತಾರೆ ಇನ್ನು ಎಂಟನೇ ವಿಚಾರ ನಾನು ಎಂಬಂತಹ ವಸ್ತುವಿಗೆ ವಸ್ತು ಇದೆ ಎಂಬ ವಿಷಯದಲ್ಲಿ ಯಾರಿಗೂ ಸಂದೇಹವಿಲ್ಲ ನಾನು ಎಂಬಂಥ ವಸ್ತು ಇದೆ ಆದರೂ ನಾನು ಎಂಬ ವಸ್ತು ಯಾವುದು ಎಂಬ ವಿಷಯದಲ್ಲಿ ಒಬ್ಬೊಬ್ಬರು ತಿಳ್ಲಿಕ್ಕೆ ಒಂದೊಂದು ರೀತಿಯಾಗಿದೆ ನಮ್ಮ ಶರೀರದಲ್ಲಿ ಚೈತನ್ಯವೆಂಬಂತಹ ಅರಿವಿನ ಗುಣವುಂಟು ಎಂದು ಈ ಚೈತನ್ಯದಂದು ಒಡಗೂಡಿದ ಶರೀರವೇ ನಮ್ಮ ಆತ್ಮನೆಂದು ಕೆಲವರು ಭಾವಿಸಿರ್ತಾರೆ ಈ ಚೈತನ್ಯವು ಇಂದ್ರಿಯಗಳಲ್ಲಿ ಇರುವಂಥದ್ದೆಂದು ಇಂದ್ರಿಯಗಳ ಗುಂಪೇ ಆತ್ಮ ಅಂತೇಳಿ ಇನ್ನು ಕೆಲವರು ನಂಬ್ತಾರೆ ಯಾವ ಮನಸ್ಸಿಗೆ ಹೊರಗಿನ ಪ್ರಪಂಚವೆಲ್ಲವೂ ತೋರುವುದೋ ಅದೇ ನಮ್ಮ ಆತ್ಮನೆಂದು ಮತ್ತೆ ಕೆಲವರು ತಿಳಿಯುತ್ತಾರೆ ಯಾವ ಮನಸ್ಸಿಗೆ ಹೊರಗಿನ ಪ್ರಪಂಚ ಎಲ್ಲ ಕಾಣಿಸ್ತದಲ್ಲ ಹಾಗೆ ಮನಸ್ಸೇ ನಮ್ಮ ಆತ್ಮ ಅಂತೇಳಿ ಮನಸ್ಸಿಲ್ಲದೇ ನಮಗೆ ಕಾಣುವುದಿಲ್ಲ ಯಾವುದು ಗೊತ್ತಾಗೋದಿಲ್ಲ ಹೊರಗಿನಂತೂ ಹಾಗಾಗಿ ಮನಸ್ಸೇ ಆತ್ಮ ಅಂತ ಕೆಲವರು ತಿಳಿಯುತ್ತಾರೆ ಇನ್ನು ಮನಸ್ಸಿನಲ್ಲಾಗುತ್ತಿರುವ ವಿಜ್ಞಾನಗಳ ಧಾರೆ ಏನು ಚಿಂತನೆಗಳಿದೆ ನಮ್ಮ ಆತ್ಮ ಅದೇ ಅಂತೇಳಿ ಕೆಲವರು ತಿಳಿಯುತ್ತಾರೆ ಆತ್ಮನೆಂಬುದೇ ನಿಜವಾಗಿ ಇರುವುದಿಲ್ಲ ಅಂತೇಳಿ ಇನ್ನೂ ಕೆಲವರು ಅಭಿಪ್ರಾಯಪಡ್ತಾರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳೆಲ್ಲಕ್ಕಿಂತ ಬೇರೆಯಾಗಿರೋ ಜೀವನೊಬ್ಬನಿದ್ದಾನೆಂದು ಕರ್ಮಗಳನ್ನು ಮಾಡಿ ಫಲವನ್ನು ಅನುಭವಿಸುತ್ತಿರುವುದೇ ಅವನ ನಿಜವಾದ ಸ್ವರೂಪ ಎಂದು ಇನ್ನೂ ನಂಬಿಕೆ ಜೀವನಿಗೆ ಸುಖ ದುಃಖಗಳು ಉಂಟಾಗುವಂಥದ್ದು ನಿಶ್ಚಯ ಆದರೂ ಕೂಡ ಅವನು ನಿಜವಾಗಿ ಯಾವ ಕರ್ಮವನ್ನು ಮಾಡುವುದಿಲ್ಲವೆಂಬುದು ಇನ್ನು ಕೆಲವರ ಮತ ಸಂಸಾರಿಯಾದ ಜೀವನೊಬ್ಬನೇ ಅಲ್ಲದೆ ಇವನಿಗಿಂತ ಬೇರೆಯಾಗಿ ಈಶ್ವರನೆಂಬೊಬ್ಬ ಆತ್ಮನೂ ಇರುವನೆಂದು ಅವನೇ ಸರ್ವಜ್ಞನು ಸರ್ವಶಕ್ತನೂ ಆಗಿರುವನೆಂಬುದು ಕೆಲವರ ಅಭಿಪ್ರಾಯ ಆದರೆ ಮತ್ತೆ ಕೆಲವರು ಆ ಸರ್ವಜ್ಞನವೂ ಸರ್ವಶಕ್ತನೂ ಆದ ಈಶ್ವರನೇ ನಮ್ಮ ಆತ್ಮವೆಂದು ಹೇಳುತ್ತಾ ಹೀಗೆ ನಾನೆಂದು ತೋರ್ತಾ ವಸ್ತುವಿನ ನಿಜವಾದ ಸ್ವರೂಪ ಇದೆಯೋ ಇಲ್ಲವೋ ಇದ್ದರೆ ಅದು ದೇಹಾದಿಗಳಲ್ಲಿ ಒಂದೋ ಅವಕ್ಕಿಂತ ಬೇರೆಯೋ ಈ ದೇಹವೇ ಮೊದಲಾದವುಗಳಲ್ಲಿ ಒಂದೋ ಈ ಆತ್ಮ ನಾನು ಎನ್ನತಕ್ಕಂಥದ್ದು ಅಥವಾ ಅದಕ್ಕಿಂತ ಬೇರೆಯೋ ದೇಹಕ್ಕಿಂತ ಬೇರೆ ಅದು ಸುಖ ದುಃಖಗಳನ್ನು ಅನುಭವಿಸುತ್ತಿರುತ್ತದೋ ಇಲ್ವೋ ಅನುಭವಿಸುವುದಂಥೇಳಿ ಆದರೆ ಕರ್ಮವನ್ನು ಮಾಡಿ ಫಲವನ್ನು ಅನುಭವಿಸುತ್ತಿರುವುದೋ ಸುಮ್ಮನೆ ಸುಮ್ಮನೆ ಸುಖ ದುಃಖಗಳು ಪಡೀತಾ ಇದೆಯಾ ಆತ್ಮ ಸುಖ ದುಃಖಗಳನ್ನು ಅನುಭವಿಸುತ್ತಿ ಆತ್ಮ ನಾನು ಅಂತೇಳಿ ಹೇಳುವಂಥದ್ದು ಸುಖ ದುಃಖಗಳನ್ನು ಅನುಭವಿಸುತ್ತಿರುವುದು ಅಂತೇಳಿ ಭಾವಿ ಇಟ್ಟುಕೊಳ್ಳುವುದಾದರೆ ಯಾವ ಸುಖ ದುಃಖದ ಗೋಜು ಇಲ್ಲದ ಪರಮಾತ್ಮನೊಬ್ಬನು ಉಂಟೋ ಇಲ್ಲವೋ ಇದ್ದರೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಸಂಬಂಧ ಏನು ಎಂಬಂತಹ ಆರು ಸಂದೇಹಗಳು ವಿಚಾರಕರಿಗೆ ಬರುವಂಥ ಸಂಭವ ಇದೆ ವಿಚಾ ವಿಚಾರ ಮಾಡತಕ್ಕಂಥವರಿಗೆ ಒಂದು ಈ ನಾನೆಂದು ತೋರುತ್ತಿರುವ ವಸ್ತುವಿನ ನಿಜವಾದ ಸ್ವರೂಪ ಇದೆಯೋ ಇಲ್ಲವೋ ಅಂತೇಳಿ ಒಂದು ಪ್ರಶ್ನೆ ಎರಡನೇದು ಇದ್ದರೆ ಎರಡನೇದು ಪ್ರಶ್ನೆ ಅಂಥ ನಿಜವಾದ ಸ್ವರೂಪ ಇದ್ದರೆ ನಾನು ಎಂಬುದಕ್ಕೆ ಅದು ದೇಹಾದಿಗಳಲ್ಲಿಯೇ ಒಂದೋ ದೇಹ ಇಂದ್ರಿಯಗಳು ಮನಸ್ಸು ಚಿತ್ತ ಬುದ್ಧಿ ಅಹಂ ಇವುಗಳಲ್ಲಿಯೇ ಒಂದೋ ನಾನು ಎನ್ನುತಕ್ಕಂಥದ್ದು ಅಥವಾ ಅದಕ್ಕಿಂತ ಬೇರೆಯೋ ಅಂತೇಳಿ ಎರಡನೇ ಪ್ರಶ್ನೆ ಮೂರನೇದು ಅದಕ್ಕಿಂತ ಬೇರೆ ಅಂತೇಳಿ ಆದರೆ ದೇಹಾದಿಗಳಿಗಿಂತ ಅದು ಬೇರೆ ಅಂತೇಳಿ ಆದರೆ ಅದು ಸುಖ ದುಃಖಗಳನ್ನು ಅನುಭವಿಸ್ತದೋ ಇಲ್ವೋ ನಾಲ್ಕನೇ ಪ್ರಶ್ನೆ ಸುಖ ದುಃಖಗಳನ್ನು ಅನುಭವಿಸುವುದಂತೇಳಿ ಆದರೆ ಕರ್ಮವನ್ನು ಮಾಡಿ ಫಲವನ್ನು ಅನುಭವಿಸ್ತಾ ಇದೆಯೋ ಅದು ಅಥವಾ ಸುಮ್ಮನೆ ಸುಮ್ಮನೆ ಸುಖ ದುಃಖಗಳನ್ನು ಅನುಭವಿಸ್ತಾ ಇದೆಯೋ ಐದನೇ ಪ್ರಶ್ನೆ ಸುಖ ದುಃಖಗಳನ್ನು ಅನುಭವಿಸುತ್ತಿರುವುದೆಂದು ಇಟ್ಟುಕೊಳ್ಳುವುದಾದರೆ ಯಾವ ಸುಖ ದುಃಖದ ಗೋಜೂ ಇಲ್ಲದ ಪರಮಾತ್ಮನೊಬ್ಬನು ಉಂಟೋ ಇಲ್ಲವೋ ಅಂತೇಳಿ ಆರನೇ ಪ್ರಶ್ನೆ ಅಂತಹ ಪರಮಾತ್ಮ ಇದ್ದರೆ ಜೀವಾತ್ಮನಿಗೂ ಪರಮಾತ್ಮನಿಗೆ ಏನು ಸಂಬಂಧ ಹೀಗೆ ಇದು ಆರು ಪ್ರಶ್ನೆಗಳು ಸಂದೇಹಗಳು ಈ ಸಂದೇಹಗಳನ್ನು ನೀಗಿಕೊಳ್ಳದೆ ಯಾವುದಾದ್ರೂ ಒಂದು ಅಭಿಪ್ರಾಯವನ್ನು ಸುಮ್ಮನೆಯೇ ಇಟ್ಟುಕೊಂಡು ನಡೆದರೆ ಆಗಬೇಕಾದ ಗತಿಯೂ ಆಗದೇ ಇರುವಂಥದ್ದಲ್ಲದೆ ಆಗಬಾರದು ಅನರ್ಥ ಕೂಡ ಆಗ್ತದೆ ಆದ ಕಾರಣ ಆತ್ಮ ಆತ್ಮವಸ್ತುವನ್ನು ಕುರಿತು ವಿಚಾರ ಮಾಡುವಂಥದ್ದು ಅತ್ಯಗತ್ಯ ನಮ್ಮ ಜೀವನದ ರಹಸ್ಯ ಏನು ಬದುಕಿನ ರಹಸ್ಯ ಏನು ಈ ಮೂಲದಲ್ಲಿ ಇದೆ ಅದು ಆ ಮೂಲದ ಬಗ್ಗೆ ವಿಚಾರ ಮಾಡುವಂಥದ್ದು ಅತಿ ಇಲ್ಲದಿದ್ದರೆ ಎಲ್ಲವೂ ಅನರ್ಥ ಆಗ್ತದೆ ಅಂದರೆ ನಾವು ತಿಳ್ಕೊಳುವಂಥದ್ದು ಅಪಾರ್ಥ ಆಗಿಬಿಟ್ರೆ ಈಗ ಒಂದು ಗಣಿತದಲ್ಲಿ ಪ್ರಮೇಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದರ ಫಾರ್ಮುಲಾ ಏನಿದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಿರ್ತಕ್ಕಂಥ ಒಂದು ವಿಧಾನ ಆ ದಾರಿಯಲ್ಲಿ ಮಾತ್ರ ಅದಕ್ಕೆ ಪರಿಹಾರ ಸಿಗ್ತದೆ ಆ ಪರಿಹಾರ ಒಂದು ಸಿಗದೆ ಸುಮ್ಮನೆ ಅದನ್ನು ಕಂಠಪಾಠ ಮಾಡಿದರೆ ಪ್ರಯೋಜನ ಇಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದನ್ನು ವಿಮರ್ಶೆ ಮಾಡತಕ್ಕಂಥದ್ದು ಅತಿಯಗತ್ಯ ಅಂತೇಳಿ ಹೇಳ್ತಾರೆ ಮುಂದಿನ ವಿಚಾರವನ್ನು ಮುಂದೆ ನೋಡೋಣ ಶ್ರೀಶಂಕರ ಮಹಾಮನನ ಶ್ರೀಶಂಕರ ಪಾದಾರವಿಂದಗಳಿಗೆ ನಮಿಸುತ್ತಾ ಗುರುಪರಂಪರೆಗೆ ನಮಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ ಹರಿಹಿ ಓಂ